ಆರು ತುಂಟ ಕುದರಿಯ ಸವಾರಿ ವಿಶ್ವರೂಪಾಚಾರ್ಯನು ದಿನ ದಿನವೂ ಮಾಡುವ ಹವ್ಯಾನಾದಿಗಳನ್ನು ಮುಗಿಸಿಕೊಂಡು ಎಂದಿನಂತೆ ವೇದಾಧ್ಯಯನ ಮಾಡುತ್ತಾ ನಡುಮನೆಯಲ್ಲಿ ಕುಳಿತಿದ್ದಾನೆ ಪ್ರಹರಿಯು ಬಂದು ದೇವರಾಜನು ದರ್ಶನವನ್ನು ಬಯಸಿ ತಮ್ಮ ಸಮಯವನ್ನು ನೋಡಿಕೊಂಡು ಬರಲು ಹೇಳಿ ಕಳುಹಿಸಿದ್ದಾನೆ ಎಂದು ಅರಿಕೆ ಮಾಡಿದನು ಆಚಾರ್ಯನು ಇಂದು ನನ್ನ ಬರಹೇಳು ಎಂದು ಹೇಳಿಕಳುಹಿಸಿ ತಾನೂ ಇಂದು ನನ್ನ ಸ್ವಾಗತ ಮಾಡಲು ತಕ್ಕ ವೇಷಭೂಷಣಗಳನ್ನು ಧರಿಸಿ ಕುಳಿತುಕೊಂಡನು ತಳಿಯ ಮೇಲೆ ಮೂರು ತಲೆಗಳಿಗೂ ತಲೆಗಳಿಗೂ ಹೊಂದಿಕೊಂಡು ಜಟಗಳನ್ನು ಮುಚ್ಚುತ್ತಾ ರತ್ನ ಕಿರೀಟವು ಶೋಭಿಸುತ್ತಿದೆ ಕಿವಿಯಲ್ಲಿ ದೇದೀಪ್ಯಮಾನವಾದ ಜೀವರತ್ನಗಳ ಕುಂಡಲಗಳು ಉಜ್ವಲವಾಗಿದೆ ದಿವ್ಯ ಸುಗಂಧವನ್ನು ಹೀರುತ್ತಿರುವ ದಿವ್ಯ ಪುಷ್ಪಮಾಲೆಗಳು ಕಂಠದಲ್ಲಿ ಮನೋಹರವಾಗಿವೆ ಅವುಗಳೊಡನೆ ಸ್ಪರ್ಧೆ ಮಾಡುತ್ತಿರುವಂತೆ ಜೀವರತ್ನಗಳ ಮಾಲೆಗಳು ತೇಜಮಂಡಲ ವಿರಾಜಿತವಾಗಿ ರಾಜಿಸುತ್ತಿವೆ ತೋಳುಗಳಲ್ಲಿ ಅಂಗದಗಳು ಮುಂಗೈಗಳಲ್ಲಿ ಕಟಕಗಳು ಬೆರಳುಗಳಲ್ಲಿ ಉಂಗುರಗಳು ವಿರಾಜಿಸುತ್ತಿವೆ ಹಾಗೆಯೇ ದಿವ್ಯವಾದ ಪಿತಾಂಬರವನ್ನಿಟ್ಟು ಅದಕ್ಕೆ ತಕ್ಕ ಉತ್ತರೀಯವನ್ನು ಧರಿಸಿದ್ದಾನೆ ಕುಳಿತಿರುವ ಭದ್ರಾಸನವು ತಾನು ಕುಳಿತವರಿಗೆ ಮೃದುಪೀಠವಾಗಿರುವನೆಂದು ಹೆಮ್ಮೆ ಕೊಚ್ಚಿಕೊಳ್ಳುವಂತೆ ಮೆರೆಯುತ್ತಿದೆ ಮಗುಲಗಳಲ್ಲಿ ಎದುರಿಗೆ ಬಂದಿರುವವರಿಗೆಂದು ರತ್ನಾಸನಗಳು ಸಿದ್ದವಾಗಿವೆ ನೆಲವು ನೆಲವು ಇದೆಯೋ ಇಲ್ಲವೋ ಎಂಬಂತೆ ಸೂಕ್ಷ್ಮವಾಗಿ ಆಸನದ ಪಾದಗಳೆಲ್ಲ ಆಕಾಶದಲ್ಲಿದ್ದವಂತೆ ಇವೆ ಎಲ್ಲೆಲ್ಲಿಯೂ ತೇಜಸ್ಸೇ ತೇಜಸ್ಸಾಗಿ ಸರ್ವವು ಪ್ರಕಾಶಮಾನವಾದರೂ ಕಣ್ಣು ತೀವ್ರವಲ್ಲದ ಒಂದು ಮನೋಹರ ತೇಜೋಮಂಡಲವಾಗಿ ಸೌಮ್ಯವಾಗಿ ವಿರಾಜಿಸುತ್ತಿವೆ ಆಚಾರ್ಯನು ಯೋಚಿಸಿದನು ದೇವರಾಜನು ಇಂದು ಬರಲು ಕಾರಣವೇನಿರಬೇಕು ಅವಸರದಲ್ಲಿ ಬಂದಂತಿಲ್ಲವಾಗಿ ಈ ಕೂಡಲೇ ಮಾತನಾಡಬೇಕಾದ ಕಾರ್ಯವೇನು ಇರಲಾರದು ನಾವು ಮಾತಾಹರಿಗೆ ಕೊಡುವ ಗುಪ್ತ ಹವರಿಭಾಗದ ವಿಚಾರವಿರಬೇಕು ಹೌದು ದೇವಾಚಾರ್ಯನಾಗಿ ದಾನವರಿಗೆ ಆಹುತಿ ಕೊಡುವುದು ಸರಿಯಲ್ಲ ಆಹುತಿ ಕೊಡುವುದು ಸರಿಯಲ್ಲ ಆದರೆ ನಾವು ದ್ವಾಮುಷ್ಯಾಯಣರು ದ್ವಾಮುಷ್ಯ ದ್ವಾಮುಷ್ಯಾಯಣರು ನಾವು ದೇವತೆಗಳ ಪುತ್ರರು ಹೇಗೋ ಹಾಗೆ ದಾನವರಿಗೂ ಪುತ್ರವರ್ಗ ನಾವು ಇಬ್ಬರಿಗೂ ಸೇರಿದವರು ಆದ್ದರಿಂದ ಆ ಮಾತು ಎತ್ತುವಂತಿಲ್ಲ ಉಳಿದುದು ನಮ್ಮ ಸ್ವಂತ ವಿಚಾರ ನಮ್ಮ ಸ್ವಂತ ವಿಚಾರ ನಮ್ಮಲ್ಲಿ ಆಕ್ಷೇಪಣೀಯವಾಗಿ ಆಕ್ಷೇಪಣೀಯವಾಗಿ ದೇವಾಚಾರ್ಯ ಪದವಿಗೆ ಒಪ್ಪದಂತಹ ಆಚಾರವು ಯಾವುದೂ ಇಲ್ಲ ಸುರಾಪಾನದ ಮಾತು ಅದು ತೀರಾ ನಮ್ಮ ಸ್ವಂತದ ವಿಚಾರ ಅದು ಇಲ್ಲಿಗೆ ಬಂದ ಮೇಲೆ ಆರಂಭಿಸಿರುವುದಲ್ಲ ಆರಂಭಿಸಿದುದಲ್ಲ ನಮಗೆ ಅದು ಬಹುದಿನದಿಂದ ಬಂದಿರುವ ವಿಷಯ ನಾವು ಇಲ್ಲಿಗೆ ಬರುವಾಗ ಇದ್ದುದು ಅದು ಇಂದನಿಗೂ ತಿಳಿದೇ ಇದೆ ಅದರ ವಿಚಾರವೂ ಇರಲಾರದು ಹ್ಮ್ ಆತನೇ ಇಂದು ಹೇಳುವನ್ನಲ್ಲ ನಾನೇ ಬರದೇ ಚಿಂತಿಸಿ ತಲೆ ಕೆಡಿಸಿಕೊಳ್ಳಬೇಕು ಎಂದು ವೇದಾಧ್ಯಯನ ಮಾಡುತ್ತಾ ಕುಳಿತನು ಇನ್ನೊಂದು ಗಳಿಗೆ ಇಂದನು ಬಂದನು ಸುರುಕುದುರೆಗಳು ಕಟ್ಟಿರುವ ನವರತ್ನಖವಾದ ರತ್ನ ರಥದಲ್ಲಿ ಬಂದು ಮಾತುಗೆ ಸಸ್ತಲಾಗವದಿಂದ ಕಣಕ್ಕಿಳಿದು ಆತರೆ ಹಿಂದೆಯೇ ದೇವಾಚಾರ್ಯನ ಸಮ್ಮುಖಕ್ಕೆ ಬಂದನು ದೇವಾಚಾರ್ಯನು ವಿಜಯೀ ಭವ ಎಂದು ಆಶೀರ್ವಾದ ಮಾಡುತ್ತಾ ತನಗೆ ಕೈ ಮುಗಿದ ದೇವರಾಜನನ್ನು ರತ್ನಾಸನೊಂದರಲ್ಲಿ ರತ್ನಾಸನಗಳಿಸಿದನು ಕುಳ್ಳೆರಿಸಿದನು ದೇವಾಧಿಪತಿಯು ದೊಡ್ಡವರಿಗೆ ಸಹಜವಾದ ಮಂದಹಾಸದಿಂದ ಶೋಭಿಸುತ್ತಾ ಆಚಾರ್ಯರಿಗೆ ಸರ್ವತಃ ಕುಶಲವಷ್ಟೇ ಎಂದು ಸ್ವೀಚಾರಿಸಿದನು ಆಚಾರ್ಯನು ನಸನಗುತ್ತಾ ಶಚಿಪತಿಯ ಅನುಗ್ರಹವೂ ತಾನೇ ತಾನಾಗಿರಲು ನಮಗೆ ಯಾವ ರೂಪದಲ್ಲಿ ತಾನೇ ಕೊರತೆಯೂ ಕಾಣಿಸಿಕೊಳ್ಳಬಲ್ಲದು ಎಂದರು ಇಂದನು ಸಮಾಧಾನವನ್ನು ಸೂಚಿಸುವ ನಗೆಯನ್ನು ನಕ್ಕು ಆಚಾರ್ಯರಲ್ಲಿ ದೇವಕುಲದ ಪ್ರಾರ್ಥನೆಯೊಂದನ್ನು ಸಲ್ಲಿಸಲು ಬಂದಿದ್ದೇನೆ ವರವೆಂದು ಅದನ್ನು ಅನುಗ್ರಹಿಸಿ ನಮ್ಮನ್ನು ಕಾಪಾಡಬೇಕು ಎಂದು ಕೈ ಮುಗಿದನು ಆಚಾರ್ಯನು ನಮ್ಮನ್ನು ತಮಗೆ ಒಪ್ಪಿಸಿಕೊಂಡಿದ್ದೇನೆ ಆದ್ದರಿಂದ ನಮ್ಮ ಅಸ್ತಿತ್ವಕ್ಕೆ ಲೋಪ ಬರೆದಂತಹ ಏನನ್ನೂ ಬೇಕಾದರೂ ಕೇಳಬಹುದು ಸಂಕಚವು ಬೇಕೇ ಇಲ್ಲ ಎಂದನು ದೇವ ತಾವು ಗುರು ಗುಪ್ತವಾಗಿ ಹವೀರ್ಭಾಗಗಳನ್ನು ಸಲ್ಲಿಸುತ್ತಿರುವುದಾಗಿ ವದಂತಿ ಬಂತು ದಾನವರು ದೇವತೆಗಳ ಶತ್ರುಗಳು ತಾವು ದೇವಾಚಾರ್ಯರು ಆದ್ದರಿಂದ ಶತ್ರು ವೃದ್ಧಿಯನ್ನು ಬಯಸಬಾರದು ಎಂದು ದೇವತೆಗಳು ತಮ್ಮನ್ನು ಪ್ರಾರ್ಥಿಸುವರು ದೇವಪತಿ ತಾವು ಹೇಳುವುದು ಸಹಜವಾದದು ಆದರೆ ಒಂದನ್ನು ತಾವು ಗಮನಿಸಿದಂತಿಲ್ಲ ನಾವು ನಾವು ದ್ವಾಮುಷ್ಯನರು ಮಾತಾಪಿತೃಗಳ ಇಬ್ಬರು ಕುಲದವರನ್ನು ಭಕ್ತರಾಗಿ ಅವರವರ ಶ್ರೇಯಸ್ಸನ್ನು ಬಯಸತಕ್ಕವರು ಆದ್ದರಿಂದ ನಾವು ದೇವಾಚಾರ್ಯತ್ವವನ್ನು ಬಯಸಿಕೊಂಡಿದ್ದರೂ ದೇವ ಸಹಜವಾದ ದಾನವ ದ್ವೇಷವನ್ನು ಅಂಗೀಕರಿಸಿದವರಲ್ಲ ಹಾಗೆ ಅಂಗೀಕರಿಸಲು ಸಾಧ್ಯವಿಲ್ಲದೆ ಆ ದ್ವೇಷದ ಮಾತನ್ನೇ ಎತ್ತದೆ ನಾವು ದೇವಾನಾಂ ಸ್ವಸ್ತಿ ದಾವಾನಾಂಚ ದಾನ ದೇವಾನಾಂ ಸ್ವಸ್ತಿ ದಾನವಾನಾಂಶ ದಾನವಾನಾಂಶ ಎಂದೇ ಹೇಳುವವರು ಆದರೂ ದೇವರಾಜರ ಮುಖಾಂತರ ಸಲ್ಲಿಸಿದ ದೇವತೆಗಳ ಪ್ರಾರ್ಥನೆಯು ವಿಫಲವಾಗಬಾರದೆಂದು ನಾವು ಹೀಗೆ ವಲವನ್ನು ಕೊಡಬೇಕು ನಾವು ಮಾಡುತ್ತಿರುವ ಹವ್ಯದಾನದಿಂದ ಲಭಿಸುವ ದಾನದ ತೇಜಸ್ಸು ಏನಿದ್ದರೂ ನಮ್ಮ ಅನಂತರ ಫಲಿಸುವುದು ಇನ್ನು ತಾವು ಆ ವಿಚಾರವನ್ನು ಅಷ್ಟಕ್ಕೆ ಬಿಡಬೇಕು ಅದನ್ನು ಒತ್ತಬಾರದು ಅಲ್ಲದೆ ನಾವು ನಮ್ಮ ಕರ್ತವ್ಯವನ್ನು ಮಾಡಿಕೊಂಡು ಹೋಗುವುದರಲ್ಲಿ ಅಡ್ಡಿಯಾಗಿ ವ್ಯಥೆಗೆ ಗುರಿಯಾಗಬಾರದು ಇಂದನು ಆಚಾರ್ಯ ಭಾವವನ್ನು ಪೂರ್ಣವಾಗಿ ಪೂರ್ಣವಾಗಿ ಗ್ರಹಿಸಿದನು ಆತನು ಮಾಡುವ ಕಾರ್ಯಕ್ಕೆ ಯಾರು ಬರಬಾರದು ಅದು ಪ್ರಾರ್ಥನೆಯಲ್ಲ ಆಗ್ ಆರಾದರು ಆಜ್ಞೆ ಯಾರಾದರೂ ಅಡ್ಡ ಬಂದರೆ ಅವರನ್ನು ನಾನು ನಿಗ್ರಹಿಸದೆ ಇರುವುದಿಲ್ಲ ಆ ನಿಗ್ರಹದಿಂದ ವ್ಯತ್ಯೆಗೆ ಗುರಿಯಾದರೆ ಅದಕ್ಕೆ ತಾನು ಹೊಣೆಯಲ್ಲ ಇದಿಷ್ಟನ್ನು ಪಂಚ ಒರಟುತನವಿಲ್ಲದೆ ಸಹಜವಾಗಿ ಸರಳವಾಗಿ ದೃಢವಾಗಿ ಹೇಳಿರುವ ಆಚಾರ್ಯನ ಭಂಗಿಯನ್ನು ನೋಡಿ ಗಡ್ಡಿಯನ್ನು ತುಂಡು ಮಾಡಿದಂತೆ ಖಡಾಖಿ ಖಡಾಖಡಿಯಾಗಿಯಾದರೂ ವಿರಸವಾಗದಂತೆ ಹೇಳಿದ ಆತನ ಮನೋಧಾರ್್ಯವನ್ನು ಕಂಡು ಇಂದನ್ನು ಸಂತೋಷಪಟ್ಟರು ಅದರ ಜೊತೆಯಲ್ಲಿಯೇ ಇರುವ ವರಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸಿ ಅದನ್ನು ಮಾತಿನಲ್ಲೂ ಹೇಳುತ್ತಾ ತಾವು ಪುಟ್ಟ ವರಪ್ರಧಾನದಿಂದ ದೇವತೆಗಳು ತೃಪ್ತರಾಗಿ ತಮಗೆ ಕೃತಜ್ಞತೆಗಳನ್ನು ಒಪ್ಪಿಸುವರು ಆದರೂ ವಿಷಾದ ಬೀಜವು ಅಳಿಯಲಿಲ್ಲ ಎಂದರು ವಿಶ್ವರ ವಿಶ್ವರೂಪವನ್ನು ನಗುತ್ತಾ ದೇವತೆಗಳು ಅರ್ಜರ ಅಮರರು ಎಂದು ಪ್ರಖ್ಯಾತಿ ಬಹುಶಃ ಆ ಖ್ಯಾತಿಯು ದೇವಾಚಾರ್ಯರಾಗಿರುವ ನಮಗೂ ಅನ್ವಯಿಸಿದರೆ ಅನ್ವಯಿಸಿದರೆ ವಿಷಾದ ಬೀಜವು ಇದ್ದರೂ ಇಲ್ಲದಂತೆ ಅಲ್ಲದೆ ದೇವತೆಗಳು ಹುಡುಗುವ ಹೂಡುವ ಯಾವ ಆಟದಲ್ಲಿ ತಾನೇ ವಿಷಾದ ಬೀಜವಿಲ್ಲ ಆದ್ದರಿಂದ ನಾವಾಡಿದ ಮಾತು ಸಹಜ ಸಹಜವೇ ಆದಂತಾಯಿತು ತಾನೇ ಎಂದನು ದೇವೇಂದ್ರನು ಅದನ್ನು ಒಪ್ಪಿಕೊಳ್ಳುತ್ತಾ ದೇವಾಚಾರ್ಯರು ಕೊಟ್ಟವರ ದೇವತೆಗಳ ವರದಂತೆಯೇ ಸಗರ್ಭವಾಗಿದೆ ಆದ್ದರಿಂದ ಏನೂ ಹೇಳುವಂತಿಲ್ಲ ಆಯಿತು ಇನ್ನೊಂದು ವಿಚಾರ ಅಪ್ಪಣೆಯಾದರೆ ಭಿನ್ನಮಿಸುವೇನು ಎಂದನು ವಿಶ್ವರೂಪಾಚಾರ್ಯನು ದೇವರಾಜನ ವಿನಯವನ್ನು ನೋಡಿ ಕರುಗಿ ಆ ವಿನಯ ವರ್ತನವನ್ನು ನೋಡಿ ಅದಕ್ಕೆ ವಶನಾಗಿ ತಾನೂ ಅಷ್ಟೇ ವಿನಯದಿಂದ ಆಗಬಹುದು ಸಿದ್ಧನಾಗಿದ್ದೇನೆ ಎಂದನು ಇಂದನು ಬಹುಗಂಭೀರವಾಗಿ ಮರ್ಯಾದೆಯಿಂದ ವಿನಯದಿಂದ ಪ್ರಸ್ತಾಪಿಸಿದನು ಇದು ದೇವಗಣಗಳ ಪ್ರಾರ್ಥನೆ ದೇವಾಚಾರ್ಯರಾದ ತಾವು ಸತತವಾಗಿ ಸುರಾಪಾನ ಮಾಡುತ್ತಿರುವುದು ದೇವಗಣಕ್ಕೆ ಸಮ್ಮತವಿಲ್ಲ ಆದರಿಂದ ಅವರೆಲ್ಲರೂ ಬೇಕೆಂದರೆ ಸೋಮರಾಜನನ್ನು ಪ್ರಾರ್ಥಿಸಿ ತಮಗೆ ಯಥೇಚ್ಛವಾಗಿ ಸೋಮವು ಯಾವಾಗಲೂ ಸಿದ್ಧವಾಗಿರುವಂತೆ ಮಾಡಿಕೊಳ್ಳಲು ಮಾಡಿಕೊಡಲು ಸಿದ್ಧವರಾಗಿರುವ ತಾವು ಅದನ್ನು ಪರಿಗ್ರಹಿಸಿ ಜನ ತ್ಯಜಿಸಬೇಕು ಆಡಿನ ಆಡಿದ ಮಾತಿನಲ್ಲಿ ತಾನು ದೇವಪತಿ ಎಂಬ ಅಹಂಕಾರವಿರಲಿಲ್ಲ ತನ್ನಪ್ಪಣೆ ಇದನ್ನು ನಿರಾಕರಿಸಿದೆ ಶಿಕ್ಷೆಗೆ ಗುರಿಯಾಗಬೇಕೆಂಬ ಭಯ ವ್ಯಂಜನವಿರಲಿಲ್ಲ ಮಾತು ಸಹಜವಾಗಿದ್ದು ಚಿಕ್ಕ ಚಿಕ್ಕವರು ದೊಡ್ಡವರನ್ನು ಭಿನ್ನವಹಿಸಿಕೊಳ್ಳುವ ರೀತಿ ಇತ್ತು ಆದರೂ ವಿಶ್ವರೂಪನು ವ್ಯಗ್ರನಾದನು ದೇವರಾಜ ಇದೆಲ್ಲವೂ ಸಹಜವಾಗಿ ದೇವಗುರುಗಳು ಬೃಹಸ್ಪತಿ ಆಚಾರ್ಯರಲ್ಲಿ ಇರಬೇಕಾದ ಗುಣಗಳು ದೇವತೆಗಳಿಗೆ ಹೇಳಿ ವಿಶ್ವರೂಪನು ಏನಿದ್ದರೂ ತಾತ್ಕಾಲಿಕವಾಗಿ ದೇವಾಚಾರ್ಯನಾದವನು ಆತನು ತಾನಾಗಿ ಬೇರೆವೆಂದರೂ ಆಯಿತು ದೇವರಾಜರಾದ ತಾವು ಬೇರೆವೆಂದರೂ ಆಯಿತು ಹೀಗಿರುವಾಗ ಮಲ್ಲಿಗೆಯಲ್ಲಿ ಪಾರಜಾತದ ಸೌರವ ಸೌರಭವನ್ನು ಬಯಸುವ ಈ ಬಯಕೆಗಳಿಂದ ಫಲವಿಲ್ಲ ಎಂದು ಹೇಳಿಬಿಡಿ ಆಚಾರ್ಯ ತಮೋ ಗುಣವನ್ನು ಬೆಳೆಸುವುದು ಸೋಮಪಾನವು ಸತ್ವವಾಗುವ ರಜುಗುಣಗಳನ್ನು ಬೆಳೆಸುವುದು ಆದ್ದರಿಂದ ದೇವತೆಗಳು ಸೋಮಪಾನವನ್ನು ಬಯಸುವರು ವಿಶ್ವರೂಪನು ಬದ್ಧ ಭೃಕುಟಿಯಾದನು ಇದನ್ನು ನಾನು ತಿಳಿಯಿಂದ ತಿಳಿಯನೆನ್ನು ಯಾ ದೇವರಾಜ ಇದೆಲ್ಲವನ್ನು ನಾನು ಬಲ್ಲೆ ಅಷ್ಟೇ ಅಲ್ಲದೆ ಸುರ್ಯು ಸೋಮಕ್ಕಿಂತ ಬಲವಾದುದು ಅದು ಪ್ರಾರ್ಥಿಸಿಕೊಳ್ಳದಿದ್ದರೆ ಸೋಮನನ್ನು ತನ್ನಂತೆ ಮಾಡಿಕೊಳ್ಳಬಹುದು ಕೊಳ್ಳಬಲ್ಲದು ಸೋಮನನ್ನು ತನ್ನಂತೆ ಮಾಡಿಕೊಳ್ಳಬಲ್ಲದು ಅದನ್ನೂ ಬಲ್ಲೆ ಆದರೂ ಆ ತಮಗುಣವುಗಳನ್ನು ತತ್ವರಜಸ್ಸುಗಳು ಮತ್ತೆ ಯಾರೂ ಏನೂ ಹೇಳಬೇಕಾಗಿಲ್ಲ ಬೇಕಾಗಿದ್ದರೆ ನಮ್ಮನ್ನು ಆಚಾರ್ಯರನ್ನಾಗಿ ಇಟ್ಟುಕೊಳ್ಳಬಹುದು ಇಲ್ಲದಿದ್ದರೆ ಬೇಕಾಗಿಲ್ಲ ಎಂದರು ದೇವರಾಜನು ಹಾಗೆ ತಿರು ತಿಸ್ಕೃತನಾದನು ನನ್ನ ಸೌಜನ್ಯವನ್ನು ಬಿಡದೆ ಹೇಳಿದನು ದೇವ ಆ ಸುರಪಾನವೇ ತಮ್ಮನ್ನು ದಾನುವ ಪ್ರೇಮಿಗಳನ್ನಾಗಿ ಮಾಡಿರುವುದು ಅದು ತಮ್ಮ ಗುಣಗಳನ್ನು ವರ್ಧಿಸಿ ತಾವು ತಮ್ಮ ಪಕ್ಷಪಾತಿಗಳಾಗಿರುವಂತೆ ಮಾಡಿದೆ ಎಂದು ದೇವಗಣದ ಅಭಿಪ್ರಾಯ ವಿಶ್ವರೂಪನು ಹೇಳಿದನು ದೇವರಾಜ ಆಗಲೇ ಹೇಳಿದೆನು ಇದು ನನ್ನ ಸ್ವಂತ ವಿಚಾರ ಇದನ್ನು ನಾವು ಅಂಗೀಕರಿಸಿದ್ದೇವೆ ಹಸುವನ್ನು ಒಪ್ಪಿಕೊಂಡಾಗ ಅದರ ಕೊಂಬು ಬಾಲಗಳನ್ನು ಒಪ್ಪಿಕೊಂಡಂತೆ ನಮ್ಮನ್ನು ಅಂಗೀಕರಿಸಿದವರು ನಮ್ಮ ಕೆಟ್ಟ ಚಾಳಿಗಳನ್ನು ದುರ್ಗುಣಗಳನ್ನು ಅಂಗೀಕರಿಸಬೇಕು ನಾವು ಪ್ರಾಣವನ್ನಾದರೂ ಬಿಟ್ಟೆವು ಇದನ್ನು ಬಿಡುವುದಿಲ್ಲ ಆದ್ದರಿಂದ ಇದರಲ್ಲಿ ನಮಗೆ ಸೌಖ್ಯ ನಮಗೆ ಸೌಖ್ಯವಿದೆ ಅದರಿಂದ ಇದರಲ್ಲಿ ನಮಗೆ ವಿಶ್ವಾಸವಿದೆ ಇನ್ನೂ ಒಂದು ಸಲಹೆನು ನಾವು ಪ್ರಾಣವನ್ನಾದರೂ ಬಿಟ್ಟವು ಸುರಾಪಾನವನ್ನು ಬಿಡುವುದಿಲ್ಲ ದೇವರಾಜನಿಗೆ ಸಹಜವಾಗಿ ಕೋಪ ಬಂದು ಆಚಾರ್ಯನಲ್ಲದೆ ಇನ್ನೂ ಯಾರೇ ಆಗಿದ್ದರೂ ಅಲ್ಲಿಯೇ ಶಿಕ್ಷಿಸಿ ಬುದ್ಧಿ ಕಲಿಸುತ್ತಿದ್ದರು ಆದರೆ ಆಚಾರ್ಯನಷ್ಟೇ ಅಲ್ಲ ತಾನೇ ಹೋಗಿ ಬ್ರಹ್ಮನಾದ್ನೆ ಎಂದು ಗೌರವದಿಂದ ಹೊರಿಸಿರುವ ಆಚಾರ್ಯ ಅದರಿಂದ ಬಂದ ಕೋಪವನ್ನೆಲ್ಲ ನುಂಬಿಕೊಂಡು ನುಂಗಿಕೊಂಡು ದೇವ ತಾವು ದೊಡ್ಡವರು ನಿಯತಿಗೆ ಭಂಗ ತರಬಾರದು ಆಚಾರ್ಯರಾಗುವ ಮುಂಚೆ ಯಥೇಚ್ಛಾಚಾರವು ಶೋಭಿಸುತ್ತಿತ್ತು ಈಗ ನಿಯತಾಚಾರವು ಮಾತ್ರ ಶೋಭಿಸುವುದು ಎಂದನು ವಿಶ್ವರೂಪನು ಗಹಿಗೈಸಿನಕ್ಕೂ ಹೇಳಿದನು ಈ ಪ್ರಶ್ನೆಗೆ ಆಗಲೇ ಉತ್ತರ ಕೊಟ್ಟಾಗಿದೆ ಸ್ವೇಚ್ಛೆಯಿಂದ ಬಯಸಿ ಬಯಸಿ ಪಡೆದ ಪದವಿಗಾಗಿ ಯಥೇಚ್ಛಾಚಾರವನ್ನು ಬಿಡಬೇಕು ಯಾದಚಕವಾಗಿ ನಮಗೆ ಬಂದಿರುವ ಪದವಿಯ ಮೋಹ ನಮಗೆ ಇಲ್ಲ ಆದ್ದರಿಂದ ನಾವು ನಿಯಂತ್ರಿಸ ಗೌರವದಿಂದ ಬರೆಸಿರುವ ಆಚಾರ್ಯ ಆದ್ದರಿಂದ ಬಂದಕೋಪವನ್ನೆಲ್ಲ ನುಂಗಿಕೊಂಡು ದೇವ ತಾವು ದೊಡ್ಡವರು ನಿಯತಿಗೆ ಭಂಗ ಆಚಾರ್ಯರಾಗುವ ಮುಂಚೆ ಮುಂಚೆ ಯಥೇಚ್ಛಾಚಾರವು ಶೋಭಿಸುತ್ತಿತ್ತು ಈಗ ನಿಯತಾಚಾರವು ಮಾತ್ರ ಶೋಭಿಸುವುದು ಎಂದರು ವಿಶ್ವರೂಪನು ಗಹಿ ಗೈಸಿ ನಕ್ಕು ಹೇಳಿದನು ಈ ಪ್ರಶ್ನೆಗೆ ಆಗಲೇ ಉತ್ತರ ಕೊಟ್ಟಾಗಿದೆ ಸ್ವೇಚ್ಛೆಯಿಂದ ಬಯಸಿ ಬಯಸಿ ಪಡೆದ ಪದವಿಗಾಗಿ ಯಥೇಚ್ಛಾಚಾರವನ್ನು ಬಿಡಬೇಕು ಯಾದುಚ್ಛ ಯಾದುಚ್ಛಿಕವಾಗಿ ನಮಗೆ ಬಂದಿರುವ ಪದವಿಯ ಮೂಹ ನಮಗೆ ಇಲ್ಲ ಆದ್ದರಿಂದ ನಾವು ಅದರಿಂದ ನಾವು ನಿಯಂತ್ರಿಸಲಾಗುವುದಿಲ್ಲ ನಿಯತಿಯು ನಿಯಮ ತಿರಸ್ಕಾರವು ಸಹಿಸುವುದಿಲ್ಲ ಆಚಾರ್ಯ ನಿಯತಿಯ ನಿಯಮ ತಿರಸ್ಕಾರವನ್ನು ಸಹಿಸುವುದಿಲ್ಲ ಆಚಾರ್ಯ ಈ ಬೆದರಿಕೆ ನಮಗಲ್ಲ ನಿಯತಿಯ ನಿಯಮ ನಮಗಿಲ್ಲ ಅಲ್ಲದೆ ಶಿಕ್ಷೆಗೂ ಯಾರಿಗೆ ರಕ್ಷಾರಹಿತರಿಗೆ ಇತರರಿಗೆ ರಕ್ಷೆಯನ್ನು ಕೊಡಬಲ್ಲವರು ಆತ್ಮರಕ್ಷೆಯನ್ನು ಮಾಡಿಕೊಳ್ಳಬಲ್ಲ ಕೊಳ್ಳಬಲ್ಲರು ಎಂಬುದು ವಿದಿತವಷ್ಟೇ ವಿದಿತವಷ್ಟೇ ಹೀಗೆ ಮಾಡಬ ಮಾಡಬಾರದುದನ್ನು ಮಾಡಿ ಅನರ್ಥ ಪರಂಪರೆಗೆ ಕಾರಣವಾಗುವುದು ಸರಿಯಲ್ಲ ಹೌದು ಅನರ್ಥವಾಗುವುದು ಆದರೆ ಅದು ನಮಗಲ್ಲ ಅನರ್ಥವೆಂದವರು ಯಾರಿಗೆ ಎಂದು ತಿಳಿದುಕೊಂಡಿದ್ದರೆ ಒಳ್ಳೆಯದು ತುಂಟ ಕುದುರೆಯಂತ ಯಾವುದಕ್ಕೂ ಸಗ್ಗದ ಆಚಾರದಿಂದ ಅವಮಾನಿತನಾಗಿ ಅದರಿಂದ ಖೇದ ಪಡುತ್ತಾ ದೇವರಾಜನು ಸಭ್ಯತನವನ್ನು ತಿರಸ್ಕರಿಸಲಾಗದೆ ಯಥೋಚಿತವಾಗಿ ಗೌರವಿಸಿ ಬೀಳ್ಕೊಂಡು ಹೊರಟು ಹೋದನು